ಓರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಪಾದಾರ ಬಂದಗಳಲ್ಲಿ ನಮಿಸುತ್ತ ಗುರುಗಳಾದ ವಿದ್ವಾನ್ ಮಹೋ ಮಹೋಪಾಧ್ಯಾಯ ವೇದಾಂತ ವಾರಿಧಿಗಳಾದಂತಹ ಕೆ ಜೆ ಸುಬ್ಬ್ರಾಯ ಶರ್ಮ ಇವರ ಚರಣಗಳಲ್ಲಿ ವಂದಿಸುತ್ತಾ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಕೃತಿ ಆಗಿರ್ತಕ್ಕಂತಹ ರಸ ನಿಮಿಷಗಳು ಆಧ್ಯಾತ್ಮಿಕ ರಸ ನಿಮಿಷಗಳು ಕೃತಿಯಲ್ಲಿ ಹದಿಮೂರನೇ ವಿಚಾರ ಮೋಡಗಳ ಮೇಲೆ ಇದನ್ನು ನೋಡೋಣ ಅಂದರೆ ಮೋಡಗಳು ವಾಯುಮಂಡಲದಲ್ಲಿ ಹರಿದಾಡ್ತಾ ಆಗಿರ್ತವೆ ಕಾರ್ಮೋಡಗಳು ನಮ್ಮ ತಲೆಯ ಮೇಲುಗಡೆಯಲ್ಲಿ ಆಕಾಶದಲ್ಲಿ ತೇಲಾಡ್ತಾ ಇರುವಾಗ ಕಪ್ಪನೆ ಮೋಡಗಳು ಇನ್ನೇನು ಮಳೆ ಬರ್ತದೆ ಬಟ್ಟೆಗಳು ತೊಯ್ದು ಹೋದಾವು ಕೈಯಲ್ಲಿ ಕೊಡೆಯಿಲ್ಲ ಅದ ಕಾರಣ ಯಾವುದಾದ್ರೊಂದು ಮನೆಯೊಳಗೆ ಸೇರಿಕೊಳ್ಬೇಕು ಈಗ ಅಂಥೇಳಿ ಅನ್ನಿಸ್ತದೆ ನಮಗೆ ಒಂದು ಚಾವಣಿ ಹಾಳಿಗೆ ಮಳೆ ಬಾರದಲ್ಲಿ ಹೋಗಬೇಕು ಅಂಥೇಳಿ ಅಲ್ಲವೇ ಹೀಗೆ ನಮ್ಮ ಮನಸ್ಸಿನಲ್ಲಿ ಅಶುಭ ಸಂಕಲ್ಪಗಳ ಮೋಡಗಳು ಆಗಾಗ್ಗೆ ಎದ್ದುಕೊಂಡು ಅರೆದಾಡ್ತಾ ಇರ್ತವೆ ಅವು ಈಗಲೋ ಇನ್ನೂ ಸ್ವಲ್ಪ ಹೊತ್ತಿನೊಳಗೋ ದುಃಖದ ಮಳೆಯನ್ನು ಕರಿಹೋದು ಅಂಥೇಳಿ ನಮಗೆ ಅನ್ನಿಸ್ತಾ ಇರ್ತದೆ ಇದರಿಂದ ಎಲ್ಲಿಯಾದರೂ ಸಿಕ್ಕಾಕೊಳ್ತೇನೆ ಅಂಥೇಳಿ ಅನ್ನಿಸ್ತಾ ಇರ್ತದೆ ಅವುಗಳಿಂದ ತಪ್ಪಿಸಿಕೊಂಡು ಎಲ್ಲಿಯಾದರೂ ಹಾಯ ಆಗಿರಬೇಕೆಂಬುದಂತಂದು ನಮ್ಮಗಳ ನಮ್ಮ ಆಶೆ ಆಗಿರ್ತದೆ ಆದರೆ ನಮ್ಮ ಚಿತ್ತಾಕಾಶವೇ ಎಲ್ಲೆಲ್ಲಿಯೂ ಇರ್ತದೆ ಈ ಅಶುಭ ಸಂಕಲ್ಪದ ಮೋಡಗಳೇ ಎಲ್ಲೆಲ್ಲಿಯೂ ಕಾಣಿಸ್ಕೊಳ್ತಾ ಇರ್ತವೆ ಎಲ್ಲ ಕಡೆ ಮೋಡಗಳು ಇಂತಿಷ್ಟು ಎತ್ತರದಲ್ಲಿ ಅಂಥೇಳಿ ಗೊತ್ತು ಮಾಡಿಕೊಳ್ಳಬಹುದು ಒಂದು ವೇಳೆ ನಮಗೆ ಆ ಎತ್ತರವನ್ನು ದಾಟಿ ಮೇಲಕ್ಕೆ ಹೋಗುವಷ್ಟು ಶಕ್ತಿಯ ರೆಕ್ಕೆಗಳಿದ್ದರೆ ಮೋಡಗಳ ಮೇಲೆ ಅಂತ ಹೇಳಿದ ಹಾಗೆ ಆಗ ನಮಗೆ ಮೋಡಗಳ ಭಯವಿರುತ್ತದ ಎಂದಿಗೂ ಇಲ್ಲ ಮಳೆಯಿಂದ ಒದ್ದೆ ಆಗುವುದಿಲ್ಲ ಮೋಡಕ್ಕಿಂತ ಮೇಲೆ ಹೋಗುವ ಶಕ್ತಿ ಅಷ್ಟು ಶಕ್ತಿಯ ರೆಕ್ಕೆಗಳಿದ್ದರೆ ಹಾಗೆಯೇ ಈ ಸಂಕಲ್ಪ ಮೇಘಗಳೇನಿದೆ ನಮ್ಮ ಮನಸ್ಸಿನ ಸಂಕಲ್ಪಗಳ ಏನತಕ್ಕಂತಹ ಮೇಘಗಳು ಅವುಗಳ ಮೇಲುಗಡೆಗೆ ಸಚ್ಚಿದಾನಂದ ರೂಪನಾದ ಪರಮಾತ್ಮ ಇದ್ದಾನೆ ಅವನ್ನು ಅವನನ್ನು ಮುಟ್ಟಿದರೆ ಈ ಮೋಡಗಳ ಅಂಜಿಕೆ ನಮಗೆ ಇರಲಾರು ಇರುವುದಿಲ್ಲ ಅವನನ್ನು ಮುಟ್ಟುವುದಕ್ಕೆ ಭಗ ಭಗವತ್ ಪ್ರಾರ್ಥನೆಗಳೆಂಬಂತಹ ರೆಕ್ಕೆಗಳನ್ನು ಸಂಪಾದಿಸಿಕೊಳ್ಳಿ ಆಮೇಲೆ ಎಂಥ ಕಾರ್ಮು ಎದ್ದುಕೊಂಡಿರ್ತಾನೆ ಏನು ನಾವು ಅದನ್ನು ಮೀರಿ ಮೇಲಕ್ಕೆ ಹಾರಬಹುದು ಅಂಥೇಳಿ ಸ್ವಾಮೀಜಿಯವರು ಹೇಳ್ತಾರೆ ಚಿಂತೆಯನ್ನು ತಪ್ಪಿಸಿಕೊಳ್ಳುವ ಉಪಾಯ ಅಂಥೇಳಿ ಹದಿನಾಲ್ಕನೆಯದು ಅಂದರೆ ಏನಾದರೂ ಚಿಂತೆ ಜೀವಕ್ಕೆ ಅಂಥೇಳಿ ದಾಸರು ಹಾಡಿರ್ತಾರೆ ಅನುಗಾಲವು ಚಿಂತೆ ದೇ ಜೀವಕ್ಕೆ ಅಂಥೇಳಿ ಹಾಂ ಮಕ್ಕಳಿಲ್ಲದ ಚಿಂತೆ ಮೊದಲಿಗೆ ಮದುವೆ ಆಗದ ಚಿಂತೆ ಆಮೇಲೆ ಮಕ್ಕಳಿಲ್ಲದ ಚಿಂತೆ ಮಕ್ಕಳಾದರೆ ಕಕ್ಕುಲಿತೆ ಚಿಂತೆ ಅಂದರೆ ಅವರಲ್ಲಿ ಪ್ರೀತಿ ಇವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಚಿಂತೆ ಆಮೇಲೆ ಅವರು ಚೆನ್ನಾಗಿ ಓದ್ಕೊಳ್ಳಿಲ್ಲ ಅಂದರೆ ಅದರ ಚಿಂತೆ ಚೆನ್ನಾಗಿ ಓದ್ತಾ ಇಲ್ಲ ಅಥವಾ ಸರಿದಾರಿಯಲ್ಲಿ ನಡೀತಾ ಇಲ್ಲ ಅಂಥೇಳಿ ಹೀಗೆ ಅನುಗಾಲವು ಚಿಂತೆ ಜೀವಕ್ಕೆ ಅದಾದ ನಂತರ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂಥೇಳಿ ಅಥವಾ ಒಳ್ಳೆಯ ಉದ್ಯೋಗ ಆಗಲಿಲ್ಲ ಅಂಥೇಳಿ ಆಮೇಲೆ ಅವ್ರಿಗೆ ಮದುವೆ ಆಗಲಿಲ್ಲ ಒಳ್ಳೆಯ ವರ ವಧು ಅಥವಾ ವರ ಸಿಗಲಿಲ್ಲ ಅಂಥೇಳಿ ಆಮೇಲೆ ಒಳ್ಳೆ ಅವರಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ಮತ್ತೆ ಅಂದರೆ ಮೊಮ್ಮಕ್ಕಳಾಗಲಿಲ್ಲ ಅಂಥೇಳಿ ಅಥವಾ ಬೇರೆ ಬೇರೆ ಹೀಗೆ ಅನುಗಾಲವು ಚಿಂತೆ ಜೀವಕ್ಕೆ ದಾಸರು ಹೇಳಿದ್ದಾರೆ ಅದು ಮುಗಿಲಿಕ್ಕೆ ಅಂತೇಳಿಲ್ಲ ಚಿಂತೆಗಳ ಸರಮಾಲೆ ಲೌಕಿಕ ಬದುಕಿನಲ್ಲಿ ಆಶಾಭಂಗ ನಿರಾಶೆ ಭಯ ದ್ವೇಷ ಅಸೂಯೆ ಅತೃಪ್ತಿ ಸೇಡು ತೀರಿಸಿಕೊಳ್ಳತಕ್ಕಂಥ ಸಂಕಲ್ಪ ಹೀಗೆ ಬಗೆ ಬಗೆಯ ನಿಮಿತ್ತಗಳಿಂದ ಮನಸ್ಸಿನಲ್ಲಿ ಏನಾದರೂ ಒಂದು ಚಿಂತೆ ಉಂಟಾಗ್ತಾ ಇರ್ತದೆ ಕಾಡ್ತಾ ಇರ್ತದೆ ಮನಸ್ಸನ್ನು ಚಿಂತೆಯೇ ಮುಪ್ಪು ಸಂತೋಷವೇ ಅವನೇಳಿ ಹಿರಿಯರು ಹೇಳ್ತಾ ಇದ್ದರು ಚಿಂತೆಯಿಂದ ಹಲವು ಬಗೆಯ ರೋಗಗಳು ಉಂಟಾಗ್ತವೆ ಅಂಥೇಳಿ ಈಗ ವೈಜ್ಞಾನಿಕರು ವೈದ್ಯರು ಮುಂತಾದರೂ ಕೂಡ ಅಭಿಪ್ರಾಯಪಡ್ತಾ ಇದ್ದಾರೆ ವಿಜ್ಞಾನಿಗಳು ಕೂಡ ಚಿಂತಾಯ ಚಿತಾಯಾಹ ಬಿಂದು ಮಾತ್ರ ಅಂತರಂ ಅಂತೇಳಿ ಹೇಳಿದ್ದಾರೆ ಒಂದು ಸೊನ್ನೆ ಮಾತ್ರ ಅಂತರ ಚಿಂತೆಗೂ ಚಿತೆಗೂ ಚಿಂತೆ ಚಿಂತಾದಹತಿ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂಥೇಳಿ ಅಂದರೆ ಚಿತೆಯು ಸತ್ತ ದೇಹವನ್ನು ಅಂದರೆ ಮೃತ ಶರೀರವನ್ನು ಸುಡುತ್ತದೆ ಚಿತೆ ಆದರೆ ಚಿಂತೆ ಸಜೀವವನ್ನೇ ಸಜೀವಿಯನ್ನೇ ಜೀವ ಇರುವ ಶರೀರವನ್ನೇ ದಹಿಸ್ತಾ ಇರ್ತದೆ ಬೆಂಕಿಯಂತೆ ಬೆಂಕಿಯ ದಹಿಸಿದಂತೆ ಅಂತೇಳಿ ಹಾಗೇ ಚಿಂತೆ ಮುಪ್ಪು ಹಾಗಾಗಿ ಅದು ಬೇಗ ನಮಗೆ ಮುಪ್ಪನ್ನು ತಂದು ಕೊಡ್ತದೆ ಚಿಂತಾ ರೇಖೆಗಳು ಬೇಗನೆ ಬಂದುಬಿಡ್ತವೆ ನಮ್ಮಲ್ಲಿ ವಾರ್ಧಕ್ಯದ ರೇಖೆಗಳನ್ನು ಉಂಟು ಮಾಡ್ತವೆ ನಮ್ಮ ಚರ್ಮದಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಸಂತೋಷವೇ ಯೌವನ ಅಂಥೇಳಿ ಸಂತೋಷವಾಗಿದ್ದವರ ವಯಸ್ಸು ಗೊತ್ತಾಗೋದಿಲ್ಲ ನೋಡುವಾಗ ಸದಾ ಯೌವನ ಚಿರ ಯೌವನ ಅವರಲ್ಲಿ ಇರ್ತದೆ ಚಿಂತೆಯಿಂದ ಹಲವು ಬಗೆಯ ರೋಗಗಳು ಉಂಟಾಗ್ತವೆ ವೈಜ್ಞಾನಿಕವಾಗಿ ಕೂಡ ಸಾಧಿತವಾಗಿದೆ ಯಾಕಂದರೆ ಟೆನ್ಷನ್ ಮಾನಸಿಕವಾದಂತಹ ಉದ್ವೇಗಗಳು ಉದ್ವಿಗ್ನತೆ ಅಥವಾ ಒತ್ತಡ ಇದರಿಂದ ಎಲ್ಲ ರೋಗಗಳು ಕೂಡ ಬರ್ತದೆ ಅನಿಶ್ಚಿತ ಮನೋಭಾವ ನಮ್ಮ ಕಷ್ಟವನ್ನು ಮತ್ತೊಬ್ಬರಲ್ಲಿ ಹೇಳಿಕೊಳ್ಳದೇ ಇರತಕ್ಕಂಥದ್ದು ಮನಸ್ಸಿನ ಕೊರಗು ಬೆಳೆಯುವುದಕ್ಕೆ ಕಾರಣ ಅಂಥೇಳಿ ಕೂಡ ಅವರು ಹೇಳ್ತಾ ಇದ್ದಾರೆ ಈ ಬುದ್ಧಿವಾದಕ್ಕೆ ನಾವೆಲ್ಲರೂ ಬಹಳ ಬೇಗ ಕಿವಿಗೊಡುವುದು ಒಳ್ಳೆಯದು ಅಧ್ಯಾತ್ಮ ಮಾರ್ಗಕ್ಕೆ ಒಂದಲ್ಲ ಒಂದು ದಿನ ನಾವೆಲ್ಲರೂ ತಿರುಗಲೇಬೇಕು ಹೀಗಿರುವಾಗ ಈ ಚಿಂತೆಯನ್ನು ಕಳ್ಕೊಳ್ಳುವಂಥ ಉಪಾಯ ಅಧ್ಯಾತ್ಮದಲ್ಲಿದೆ ಅದಕ್ಕೆ ನಾವು ತಿರುಗಲೇಬೇಕು ಯಾವಾಗಾದರೂ ಒಂದು ದಿವಸ ಇವತ್ತಲ್ಲ ನಾಳೆ ಹೀಗೆ ಇರುವ ಕಾರಣ ಈಗಲೇ ತಿರುಗಿದರೆ ನಮ್ಮ ಯೌವನವನ್ನು ನಾವು ಕಾಪಾಡಿಕೊಳ್ಳಬೋದು ಯೌವನ ಅಂತ ಹೇಳಿದರೆ ನಮ್ಮ ಆರೋಗ್ಯವನ್ನು ನಮ್ಮ ಜೀವಂತಿಕೆಯನ್ನು ನಾವು ಇಟ್ಟುಕೊಳ್ಬೋದು ಇಲ್ಲದಿದ್ದರೆ ಮತ್ತೆ ವ ವೇದಾಂತ ಯಾವಾಗ ವೃದ್ಧಾಪ್ಯದಲ್ಲಿಂದು ಇಟ್ಟರೆ ವೃದ್ಧಾಪ್ಯ ಬಹು ಬೇಗ ಬಂದು ಬಿಡ್ತದೆ ವೇದಾಂತವು ವೇಗ ಶುರುವಾಗ್ತದೆ ಆಮೇಲೆ ಅಂದರೆ ಅಧ್ಯಾತ್ಮ ಮಾರ್ಗಕ್ಕೆ ಒಂದಲ್ಲ ಒಂದು ದಿನ ತಿರುಗಲೇಬೇಕಾಗಿದೆ ಚಿಂತೆಯನ್ನು ಕರ್ಕೊಳ್ಳಿಕ್ಕೋಸ್ಕರವಾಗಿ ನಿಶ್ಚಿಂತ ಭಾವವನ್ನು ನಮ್ಮಲ್ಲಿ ಹೀಗಿರುವಾಗ ಈಗಲೇ ತಿರುಗಲೋ ಸ್ವಲ್ಪ ತಡೆಯಲೋ ಎಂಬಂಥ ಅನಿಶ್ಚಿತ ಭಾವ ಯಾಕೆ ನಮಗೆ ಹಿಂದೆ ಭಗವಂತನ ಕಡೆಗೆ ತಿರುಗಿ ಅದರಲ್ಲಿ ನಿಮ್ಮ ಮನಸ್ಸಿನ ಚಿಂತೆಯನ್ನು ತೋಡಿಕೊಳ್ಳಿ ಪರಮಾತ್ಮನಲ್ಲಿ ಅಥವಾ ಇದಕ್ಕಿಂತಲೂ ಹೆಚ್ಚಿನ ಇನ್ನೂ ಒಂದು ಉತ್ತಮ ಉಪಾಯ ಇದೆ ಚಿಂತೆಯ ಚಿಂತೆಯನ್ನೇ ಕಳೆಯುವಂತಹ ಭಗವತ್ ಚಿಂತನವನ್ನು ಈಗಲೇ ಪ್ರಾರಂಭಿಸಿಬಿಡಿ ಭಗವಂತನ ಬಗ್ಗೆಗಿನ ಚಿಂತನೆಯನ್ನು ಆರಂಭಿಸಿ ಭಗವಂತನ ಬಗ್ಗೆ ಯೋಚಿಸ್ಲಿಕ್ಕೆ ಶುರು ಮಾಡಿ ತೊಡಗಿ ಆವಾಗ ಚಿಂತೆಯ ಚಿಂತೆ ಯಾವುದಿದೆ ಅದರ ಬಗ್ಗೆ ನಮ್ಮ ಚಿಂತೆ ಇದೆಯಲ್ಲ ಅಯ್ಯೋ ಈ ಚಿಂತೆ ಯಾವಾಗ ಮುಗೀತದೆ ಅಂಥೇಳಿ ಆ ಚಿಂತೆಯನ್ನೇ ಕಳೀತಾನೆ ಯಾರೋ ಭಗವಂತ ಅವನ ಕುರಿತಾಗ ನಾವು ಚಿಂತನವನ್ನು ಆರಂಭಿಸಿದರೆ ಹಾಗಾಗಿ ಆ ಕಡೆಗೆ ತಿರುಗಿ ಅಂಥೇಳಿ ಗುರುಗಳು ಸ್ವಾಮೀಜಿಯವರು ಉಪದೇಶಿಸ್ತಾರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಮುಂದೆ ಹದಿನೈದನೆಯದು ವಿಚಾರ ಕಷ್ಟಗಳನ್ನೆಲ್ಲ ಗೆದ್ದುಕೊಳ್ಳಬಹುದು ಹೇಗೆ ಜೀವನದಲ್ಲಿ ಕಷ್ಟಗಳು ಬರಲೇಬಾರದು ಅಂತೇಳಿ ಹೇಳಿದರೆ ಆಗ್ತದ ಕಷ್ಟ ಇದ್ದದ್ದು ಜೀವನದಲ್ಲಿ ಎಲ್ಲ ನಾವು ಅಂದ್ಕೊಂಡಾಗ ನಡೆಯುವುದಿಲ್ಲ ಕಷ್ಟಗಳು ಬರುವಂಥದ್ದು ಸ್ವಾಭಾವಿಕ ಇದೆಲ್ಲದೇ ಕಷ್ಟಗಳಿಂದ ನಮಗೆ ಬಗೆವಿಗೆ ಅನುಭವಗಳಾಗಿ ಪ್ರಯೋಜನವೂ ಆಗ್ತದೆ ವ್ಯವಹಾರ ಜ್ಞಾನ ಆಗುವ ಕಾರಣ ದಿನೇ ದಿನೇ ನಾವು ಪಾಠ ಕಲಿತಾಗುತ್ತೆ ಈಗ ಪಾಠ ಕಲಿಯುವಾಗ ಕಷ್ಟ ಆಗೋದಿಲ್ಲ ನಮಗೆ ಶಾಲೆಯಲ್ಲಿ ಸುಲಭದಲ್ಲಿ ಆಗ್ತದೆ ಅದೇ ರೀತಿ ಜೀವನದಲ್ಲಿ ಕೂಡ ಹಾಗೆ ಜೀವನದಲ್ಲಿ ನಮಗೆ ಪಾಠ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಅದಕ್ಕೆ ಥಿಯರಿ ಬುಕ್ ಇಲ್ಲ ಪುಸ್ತಕ ಪುಸ್ತಕ ಇದ್ದರೆ ನಾವು ಅದು ಪಾಠ ಕಲೀಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ ಇದು ಪುಸ್ತಕ ಕಷ್ಟ ಅಲ್ಲ ಇದು ಜೀವನದಲ್ಲಿ ಬರ್ತಕ್ಕಂಥ ಪ್ರಾಯೋಗಿಕ ಕಷ್ಟಗಳು ಆವಾಗ ನಮಗೆ ಅದೊಂದು ಅನುಭವ ಪಾಠವಾಗಿ ಮುಂದೆ ಯಾವ ರೀತಿ ನಾವು ಆ ರೀತಿಯ ಸಂದರ್ಭಗಳಲ್ಲಿ ಯಾವ ರೀತಿ ವರ್ತಿಸಬೇಕು ಅಂತೇಳಿ ನಮಗೆ ಅನುಭವ ಆಗ್ತದೆ ವ್ಯವಹಾರ ಜ್ಞಾನ ಆಗೋದರಿಂದ ಅವುಗಳು ಬರಲೇಬಾರದು ಅಂತೇಳಿ ಹೇಳುವಂಥದ್ದು ಕೂಡ ಯುಕ್ತ ಅಲ್ಲ ಕಷ್ಟ ಬರಲೇಬಾರದು ಅಂತೇಳಿ ಮತ್ತು ಹೇಗೆ ಏನು ಮಾಡಬೇಕಾಗಾದರೆ ಆದರೆ ಎಂಥ ಕಷ್ಟವೇ ಬರಲಿ ಅದನ್ನು ನಾವು ಹೇಗೆ ಎದುರಿಸುವಂಥದ್ದು ಅಥವಾ ನಿಭಾಯಿಸುವಂಥದ್ದು ಅಂಥೇಳಿ ತಿಳ್ಕೊಳ್ಬೇಕು ಅದನ್ನು ನಿಭಾಯಿಸಲು ಸಾಧ್ಯ ಯಾವುದೇ ಕಷ್ಟ ಬರಲಿ ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಕಷ್ಟಗಳನ್ನು ಎದುರಿಸಿ ತಪ್ಪಿಸಿಕೊಳ್ಳುವೆನೆಂಬ ಹುಚ್ಚು ಕೂಡ ಬೇಡ ಕಷ್ಟವನ್ನು ಸಹಿಸಿಕೊಂಡು ಎದುರಿಸಿ ಅಂದರೆ ಅದನ್ನು ಹೋಗಲ ಕಷ್ಟವನ್ನು ಬೇರೊಂದು ಮಾರ್ಗದಿಂದ ವಿರೋಧಿಸುವಂತಹ ಪದ್ಧತಿಯಲ್ಲ ಅಥವಾ ಅದರ ವಿರುದ್ಧದ ದಂಗೆ ಕಷ್ಟಗಳನ್ನು ಸಹಿಸಿಕೊಂಡು ಅದು ವಾಸ್ತವ ಅಂತೇಳಿ ಸಹಿಸಿಕೊಂಡು ಇರುವಂಥ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಆಗದಿದ್ದರೆ ಅದು ವಾಸ್ತವತೆ ಇರುವಂಥದ್ದೇ ಹೀಗೆ ನಾನು ಹೇಗೆ ಅದಕ್ಕೆ ಅದಕ್ಕೆ ಪೂರಕವಾಗಿರಬೇಕು ಅದನ್ನು ಪರಿಹರಿಸಲಿಕ್ಕೆ ಆಗದಿದ್ದರೆ ನಾನು ಯಾವ ರೀತಿ ವ್ಯತ್ಯಾಸ ಆಗ್ಬೋದು ಅದಕ್ಕೆ ಸರಿಯಾಗಿ ಅಂತೇಳಿ ಆ ಸಹಿಸುವಂಥ ಶಕ್ತಿಯನ್ನು ಪಡ್ಕೊಂಡು ಅವುಗಳನ್ನೇ ಸುಖಕ್ಕೆ ಹೆಬ್ಬಾಗಿಲಾಗಿ ಮಾಡಿಕೊಳ್ಳುವೆ ಎನ್ನತಕ್ಕಂಥ ಇಚ್ಛೆ ಬರಬೇಕು ನಮಗೆ ಅದುವೇ ನನ್ನ ಸುಖಕ್ಕೆ ಹೆಬ್ಬಾಗಿಲಾಗಲಿ ಅಂತ ಕಷ್ಟವೇ ಹೇಗೆ ಕಷ್ಟಗಳಿಗೆ ಬಲು ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಶುಭ ಸಂಕಲ್ಪಗಳೇ ಕಾರಣ ಆಗಿರ್ತವೆ ಸರಿಯಾದ ಸಂಕಲ್ಪಗಳು ಕಷ್ಟ ಅಂತೇಳಿ ನಮಗೆ ತೋರಿಸುವುದಿಲ್ಲ ಅಶುಭ ಸಂಕಲ್ಪಗಳು ಏನು ಮನಸ್ಸಿನಲ್ಲಿ ಇರ್ತವೆ ಅದೇ ನಮಗೆ ಕಷ್ಟ ಅಂತೇಳಿ ತೋರಿಸ್ತದೆ ಯಾವುದೇ ವಿಚಾರವನ್ನು ನಮ್ಮ ಮನಸ್ಸಿನ ಈ ಕೆಟ್ಟ ಸಂಕಲ್ಪಗಳನ್ನು ಪರಿಹರಿಸಿಕೊಳ್ಳದ ಮೇಲೆ ಮೇಲೆ ಮೇಲೆಯೇ ಕಷ್ಟ ಪರಿಹಾರಕ್ಕೆ ಉಪಾಯವನ್ನು ಹುಡುಕುತ್ತಾ ಇರತಕ್ಕಂಥವರಿಗೆ ಒಂದು ಕಷ್ಟ ಹೋದರೆ ಮತ್ತೊಂದು ಕಡುತರವಾದ ಕಷ್ಟ ಭೇಟಿ ಕೊಡ್ತಾ ಇರ್ತದೆ ಅಂದರೆ ಅದಕ್ಕೊಂದು ಶ್ಲೋಕ ಹೇಳಿದ್ದಾರೆ ಸುಭಾಷಿತ ಸಂಸ್ಕೃತದಲ್ಲಿ ಯಾವುದು ಅಜ್ಞಾನಿಗಳಿಗೆ ಅಥವಾ ಮೂಢರಿಗೆ ದಿವಸೇ ದಿವಸ ದಿನ ದಿನವೂ ನೂರಾರು ಸಾವಿರಾರು ಕಷ್ಟಗಳು ಬರ್ತಾಯಿರ್ತವೆ ಆದರೆ ತಿಳಿದವನಿಗೆ ಆ ಥರ ಅಲ್ಲ ಆ ಥರ ಇಲ್ಲ ಅಂಥೇಳಿ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಮ ಆವಿಶಂತಿ ನ ಪಂಡಿತಂ ಅಂದರೆ ಮೂಢನ ಅಜ್ಞಾನಿಯನ್ನು ಮೂರ್ಖನನ್ನು ಶೋಕಸ್ಥಾನ ಸಹಸ್ರಾಣಿ ದಿನದಲ್ಲಿ ಅಥವಾ ತನ್ನ ಜೀವನದಲ್ಲಿ ನೂರಾರು ದುಃಖದ ಕಾರಣಗಳಿರ್ತವೆ ಸ್ಥಾನಗಳಿರ್ತವೆ ಭಯಸ್ಥಾನ ಶತಾನಿಚ ಹೆದರಿಕೆಗೂ ಕೂಡ ಹಾಗೆ ಸಾವಿರಾರು ಕಾರಣಗಳಿರ್ತವೆ ದಿವಸೇ ದಿ ಪ್ರತಿದಿನವೂ ಕೂಡ ದಿವಸೇ ದಿವಸ ಮೂಢಂ ಆವಿಶಂತಿ ಪ್ರವೇಶಿಸ್ತಾ ಇರ್ತವೆ ಮೂಢನನ್ನು ಆದರೆ ನ ಪಂಡಿತ ಜ್ಞಾನಿಯನ್ನು ಪ್ರವೇಶಿಸುವುದಿಲ್ಲ ಅದನ್ನು ಅವನು ಭಯ ಅಥವಾ ಶೋಕ ಅಂಥೇಳಿ ಭಾವಿಸುವುದಿಲ್ಲ ಅವನಿಗೂ ಅಂತಹ ಜೀವನದ ಸಂದರ್ಭಗಳು ಬರ್ತಾ ಇರ್ತವೆ ಅಥವಾ ಬರದೇ ಇರಲೂ ಬಹುದು ಧನಾತ್ಮಕವಾಗಿದ್ದವನಿಗೆ ಜೀವನದಲ್ಲಿ ಎಲ್ಲ ಧನಾತ್ಮಕವಾಗಿ ನಡೆದು ಋಣಾತ್ಮಕತೆ ಬರೋದು ಕಡಿಮೆ ಜೀವನದಲ್ಲಿ ಗೆಲುವನ್ನು ಮನಸ್ಸಿನಲ್ಲಿ ಚಿಂತಿಸ್ತಾ ಇದ್ದರೆ ಸದಾ ಅವನಿಗೆ ಗೆಲುವೇ ಉಂಟಾಗ್ತದೆ ಅದ್ಭಾವಂತ ಅದ್ಭಾವತಿ ಹಾಗೆ ಯಾವಾಗ ನೆಗೆಟಿವ್ ಆಗುತ್ತೆ ಋಣಾತ್ಮಕವಾಗಿ ಚಿಂತನೆ ಇರ್ತದೋ ಆವಾಗ ಎಲ್ಲವೂ ಅದೇ ರೀತಿ ಬಂದು ಒದಗಿಬಿಡ್ತದೆ ನಾವೇನು ಯೋಚಿಸ್ತೀವೋ ಅದೇ ಬರ್ತಾಯಿರ್ತದೆ ಅಂದರೆ ನಮ್ಮ ಸಂಕಲ್ಪಕ್ಕೂ ಅಷ್ಟು ಶಕ್ತಿ ಇದೆ ಹಾಗೆ ನಾವು ಅದು ಬಯಸಿದ್ದು ಅಂತೇಳಿ ಭಗವಂತ ಕೂಡ ಅದನ್ನು ಕೊಡ್ತಾ ಇರ್ತಾನೆ ನಮ್ಗೆ ಅದೇ ಬೇಕು ಅಂತೇಳಿ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಅದು ಬೇಡ ಅಂತ ಅದನ್ನೇ ಚಿಂತನೆ ಮಾಡ್ತಾ ಉದಾಹರಣೆಗೆ ದುಷ್ಟರು ರಾಕ್ಷಸರು ಭಗವಂತನಲ್ಲಿ ಐಕೆ ಆದರು ಭಗವಂತನೇ ಕೊಂದ ಅಂತೇಳಿ ಹೇಳ್ತೇವೆ ಯಾಕೆ ಭಗವಂತನನ್ನೇ ಮನಸ್ಸಲ್ಲಿ ಚಿಂತಿಸ್ತಾ ಇದ್ರು ಭಕ್ತಿಯಿಂದ ಅಲ್ಲದಿದ್ದರು ದ್ವೇಷದಿಂದ ಅದೇ ರೀತಿ ಚಿಂತೆ ಚಿಂತೆಯನ್ನು ಮನಸ್ಸಿನಲ್ಲಿ ಚಿಂತಿಸ್ತಾ ಇದ್ದರೆ ಪ್ರೀತಿಯಿಂದ ಅಲ್ಲ ಅದು ಬೇಡ ಬೇಡ ಅಂತೇಳಿ ಚಿಂತಿಸೋದು ಆದರೂ ಕೂಡ ಚಿಂತನೆ ಯಾವುದರದ್ದು ಚಿಂತೆ ಬಗ್ಗೆ ಹಾಗೇನಾಗ್ತದೆ ಅದೇ ಬರ್ತದೆ ನಮಗೆ ಹ್ಞೂ ಭಗವಂತನನ್ನು ಚಿಂತಿಸ್ತಾ ಹೇಗೆ ದುಷ್ಟ ರಾಕ್ಷಸರು ಕೂಡ ಭಗವಂತನನ್ನು ಹೊಂದಿದ್ರು ಹಾಗೆಯೇ ಚಿಂತೆಯನ್ನೇ ಚಿಂತಿಸ್ತಾ ಚಿಂತಿಸ್ತಾ ಚಿಂತೆಯನ್ನೇ ಹೊಂದುತ್ತೇವೆ ಹಾಗಾಗಿ ನಾವು ಚಿಂತನೆ ಮಾಡುವಂಥದ್ದು ಆ ವಿಚಾರ ಅಲ್ಲ ಅದನ್ನು ಬಿಟ್ಟು ಬೇರೆ ಮಾಡಬೇಕು ಶುಭ ಚಿಂತನೆಗಳು ಧನಾತ್ಮಕವಾಗಿ ಯೋಚಿಸುವಂಥದ್ದು ಆಮೇಲೆ ಭಗವಂತನ ಚಿಂತನೆ ಇದರಿಂದ ನಾವು ಈ ಚಿಂತೆಗಳನ್ನು ಕಳೆಯಬಹುದು ಮತ್ತು ನಾವೇನನ್ನು ಚಿಂತಿಸ್ತೇವೋ ಅದನ್ನ ಪಡೆಯಬಹುದು ಹೀಗೆ ಒಂದು ಕಷ್ಟ ಪರಿಹಾರ ಆದರೆ ಮತ್ತೊಂದು ಬರ್ತಾ ಇರ್ತದೆ ಚಿಂತೆಗಳ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಕಷ್ಟ ಪರಂಪರೆ ಎಲ್ಲ ಹೋಗಬೇಕೆ ಕಷ್ಟಗಳು ಯಾವೂ ನಿಮ್ಮನ್ನು ಗೋಳುಗುಟ್ಟಿಸದೆ ಆನಂದ ಜೀವನದ ಹಾದಿಯಲ್ಲೇ ನಮ್ಮನ್ನು ಬಿಡಬೇಕಾ ಹಾಗಾದರೆ ಶಿವ ಸಂಕಲ್ಪಗಳನ್ನು ಮಾಡಿ ಅಂದರೆ ಶುಭವಾದ ಸಂಕಲ್ಪಗಳನ್ನು ಮಾಡಿ ಧನಾತ್ಮಕವಾಗಿ ಚಿಂತಿಸಿ ಭಗವತ್ ಚಿಂತನೆಯನ್ನು ಮಾಡಿ ಲೋಕಹಿತವನ್ನು ಬಯಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಾವಿಸಿ ತಾನೇ ಎಲ್ಲರೊಳಗಿದ್ದೇನೆ ಎಲ್ಲರೂ ತನ್ನೊಳಗಿದ್ದಾನೆ ಅಂತೇಳಿ ಭಾವಿಸಿ ಎಲ್ಲರೊಳಗಿರ್ತಕ್ಕಂಥದ್ದು ಹರಿಯುವುದೊಂದೇ ನೀರು ಹ್ಞೂ ಸುಡುವುದೊಂದೇ ಅಗ್ನಿ ಅಂತೇಳಿ ಹೇಳಿದಾಗೆ ಎಲ್ಲರೊಳಗೂ ತಾನಿದ್ದೇನೆ ಎಲ್ರಿಗೂ ಒಳ್ಳೆಯದಾದರೆ ತನಗೂ ಒಳ್ಳೆಯದಾಗ್ತದೆ ಎನ್ನುವ ಭಾವನೆ ಶುಭ ಸಂಕಲ್ಪಗಳನ್ನು ಶುಭ ಸಂಕಲ್ಪಗಳನ್ನು ಮಾಡಿ ಲೋಕಹಿತವನ್ನು ಬಯಸಿ ತನಗಾಗಿ ಏನನ್ನೂ ಬೇಡಿಬೇಡಿ ಭಗವಂತನಲ್ಲಿ ನನಗೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನನ್ನ ಸಂಸಾರಕ್ಕೆ ಅಂತ ಕೇಳಬೇಡಿ ಲೋಕ ಕಲ್ಯಾಣವಾಗಲಿ ಜನರಿಗೆ ಧರ್ಮ ಬುದ್ಧಿ ಜಾಗೃತವಾಗಲಿ ಲೋಕದಲ್ಲಿ ಸತ್ಯ ಧರ್ಮಗಳ ನೆಲೆ ನಿಲ್ಲಲಿ ಲೋಕ ಶಾಂತಿ ಉಂಟಾಗಲಿ ಅಂತೇಳಿ ಪ್ರಾರ್ಥಿಸಿದರೆ ಅದರಷ್ಟು ದೊಡ್ಡ ಬೇಡಿಕೆ ಇನ್ನೊಂದಿಲ್ಲ ಅದರ ಫಲದಷ್ಟು ದೊಡ್ಡ ಫಲ ಇನ್ಯಾವುದ್ರಲ್ಲಿ ಇಲ್ಲ ಯಾಕಂದರೆ ಲೋಕದಲ್ಲಿ ಶಾಂತಿ ನೆಲೆಸಿದರೆ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸದೇ ಇರ್ತದ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಿದರೆ ನನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲದೆ ಇರ್ತದೆ ನಾವು ಯಾಕೆ ಅಷ್ಟು ಉದಾರ ಚರಿತ್ರೆಯವರು ಆಗುವುದಿಲ್ಲ ಉದಾರ ಚರಿತಾನಾಂತೂ ವಸುಧಾ ಕುಟುಂಬಕಂ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಮ್ ಅಲ್ಪಬುದ್ಧಿಯವರಿಗೆ ಮಾತ್ರ ಇವನು ನನ್ನವ ಇವರು ನಮ್ಮವರು ಇವರು ನಮ್ಮ ಕುಟುಂಬ ಅವರೆಲ್ಲ ಬೇರೆಯವರು ಅಂಥೇಳಿ ಅಂಥದ್ದು ಭಾಳ ಅಲ್ಪಬುದ್ಧಿ ಉದಾರ ಚರಿತ್ರೆ ಉಳ್ಳವರಿಗೆ ಪ್ರಪಂಚವೇ ಒಂದು ಕುಟುಂಬದಾಗಿ ಕಾಣುತ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಅವರು ಬಯಸ್ತಾರೆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಹಾಗಾಗಿ ಸ್ವಾರ್ಥದ ಒಂದು ನಮಗಾಗಿ ನನಗಾಗಿ ಅನ್ನತಕ್ಕಂತಹ ಹಾಗೂ ಲೌಕಿಕ ಭೋಗ ಸುಖ ಆರೋಗ್ಯ ಇತ್ಯಾದಿಗಳಿಗಾಗಿ ಬೇಡದನ್ನು ಬಿಟ್ಟು ವಿಶ್ವಶಾಂತಿಯನ್ನು ಬಯಸೋಣ ಶಿವ ಸಂಕಲ್ಪಗಳಿಗೆ ಕಾರಣ ಆದ ಭಗವಂತನನ್ನೇ ಚಿಂತಿಸುತ್ತಾ ಇರೋಣ ನಾವು ಕಷ್ಟಗಳನ್ನೆಲ್ಲ ಗೆಲ್ಲಬಹುದು ಅಂತೇಳಿ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅವಧೂತರು ಬ್ರಹ್ಮಭೂತರು ಬ್ರಹ್ಮನಿಷ್ಠರು ಬೋಧಿಸ್ತಾರೆ ಇನ್ನು ಮುಂದಿನದು ಸಂಪತ್ ಅಭಿವೃದ್ಧಿ ಹದಿನಾರನೆಯದು ವಿಷಯ ಸಂಪದ ಅಭಿವೃದ್ಧಿ ಹೇಗೆ ಆಗ್ತದೆ ಏನು ಸಂಪತ್ತು ಅಂತೇಳಿದರೆ ಒಂದು ಕುಟುಂಬದ ಸಂಪದ ಕುಟುಂಬದಲ್ಲಿ ಕುಟುಂಬದಲ್ಲಿರುವವರೆಲ್ಲರ ದುಡಿಮೆ ಕಾರಣವಾಗಿರ್ತದೆ ಇದನ್ನು ನಾವು ಒಪ್ಪಲೇಬೇಕು ಯಾಕಂದರೆ ಒಬ್ಬ ಹಣ ಸಂಪಾದಿಸಿದರೆ ಅವನಿಗೆ ಹಣ ಸಂಪಾದಿಸಲಿಕ್ಕೆ ಅವನಿಗೆ ಪೂರಕವಾಗಿರತಕ್ಕಂಥ ಉಳಿದವರೆಲ್ಲರೂ ಕೂಡ ಕಾರಣರಾಗ್ತಾರೆ ಅವನಿಗೆ ಈಗ ಒಬ್ಬ ಪುರುಷ ಇರ್ಬೋದು ಹೊರಗಡೆ ಹೋಗಿ ಉದ್ಯೋಗ ಮಾಡ್ತಾನೆ ಸಂಪಾದನೆ ಮಾಡ್ತಾನೆ ಅಂತ ಆದರೆ ಅವನಿಗೆ ಬೇಕಾದಂಥ ಮನೆಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಗೃಹಿಣಿಯಾದವಳು ಆ ಗೃಹಸ್ಥಾನ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಡುವಂಥದ್ದು ಹಾಗೇ ಸಂಸಾರವನ್ನು ನಿಭಾಯಿಸುವಂಥದ್ದು ಮಕ್ಕಳನ್ನು ನೋಡಿಕೊಡುವಂಥದ್ದು ಎಲ್ಲ ಜವಾಬ್ದಾರಿಗಳನ್ನು ಮನೆಯಲ್ಲಿ ಸರಿಯಾಗಿ ನಿರ್ವಹಿಸಿದರೆ ಮಾತ್ರ ಅವನು ಚೆನ್ನಾಗಿ ಸಂಪಾದಿಸಬಲ್ಲ ಉದ್ಯೋಗವನ್ನು ಚೆನ್ನಾಗಿ ನಿರ್ವಹಿಸಬಲ್ಲ ಒಂದು ಕುಟುಂಬದ ಸಂಪದ ಅಭಿವೃದ್ಧಿಗೆ ಕುಟುಂಬದಲ್ಲಿರುವವರೆಲ್ಲರ ದುಡಿಮೆ ಕೂಡ ಕಾರಣವಾಗಿರ್ತದೆ ಒಂದು ದೇಶದ ಸಂಪದ ವಿರುದ್ಧಿಗೆ ಆ ದೇಶದ ನಿವಾಸಿಗಳೆಲ್ಲರ ದುಡಿಮೆ ಕಾರಣವಾಗಿರ್ತದೆ ಅಲ್ವೇ ಒಂದು ಕಡೆ ತೂತಿದ್ರೆ ಟ್ಯಾಂಕಿ ತುಂಬುವುದಿಲ್ಲ ಟ್ಯಾಂಕಿ ಸಮ್ ಸಮಗ್ರವಾಗಿ ಅದು ಸರಿಯಾಗಿದ್ದರೆ ರಂಧ್ರ ಇಲ್ಲದಿದ್ದರೆ ಮಾತ್ರ ತುಂಬುತ್ತದೆ ಮೇಲಿನ ನೀರು ಬಿದ್ದರೆ ಹಾಗೆಯೇ ಒಂದು ಮನೆ ಕೂಡ ಒಂದು ದೇಶ ಕೂಡ ದುಂದುವೆಚ್ಚಾಗ್ತಾಯಿದ್ರೆ ಅಲ್ಲಿ ಉಳಿಯುವುದಿಲ್ಲ ಉಳಿತಾಯ ಆಗುವುದಿಲ್ಲ ಎಲ್ಲಿ ಒಂದು ಸೋರ್ತಾ ಇದ್ದರೆ ದೇಶ ಉದ್ಧಾರ ಆಗುವುದಿಲ್ಲ ಹಣದ ಸೋರಿಕೆ ಆಗಲಿ ಏನೇ ಆಗಲಿ ಅಭಿವೃದ್ಧಿ ಆಗುವುದಿಲ್ಲ ಭರತ ಖಂಡದ ಸಂಪತ್ತು ಅಭಿವೃದ್ಧಿ ಆಗುವುದಕ್ಕೆ ನೀವೇನು ಪ್ರಯತ್ನವನ್ನು ನಡೆಸ್ತಾ ಇದ್ದೀರಿ ಅಂಥೇಳಿ ಸ್ವಾಮೀಜಿಯವರು ಕೇಳ್ತಾರೆ ಸಂಪತ್ತು ಅಂತ ಹೇಳಿದರೆ ಆರ್ಥಿಕ ಸಂಪತ್ತು ಅಂಥೇಳಿ ಬಹು ಜನರ ಭಾವನೆ ಇದೆ ಹಣದ ಸಂಪತ್ತು ಅಂಥೇಳಿ ಜನರು ಉದ್ಯೋಗಶೀಲರಾಗ್ತಾರೆ ಆಗುವಂಥದ್ದು ಕೈಗಾರಿಕೆಗಳು ಹೆಚ್ಚಾಗುವಂಥದ್ದು ಕೃಷಿ ವಾಣಿಜ್ಯಗಳು ಪ್ರಬಲವಾಗುತ್ತಾ ಇರತಕ್ಕಂಥದ್ದು ಭೂ ಜಲ ಆಕಾಶ ಮಾರ್ಗಗಳಲ್ಲಿ ಯಾನಗಳು ಸಂಚರಿಸುವಂತಹ ಅನುಕೂಲ ಇರತ ವಾಹನಗಳು ಸಂಚರಿಸುವ ಮಾರ್ಗಗಳು ಇರತಕ್ಕಂಥದ್ದು ವಾಯುಮಾರ್ಗ ಜಲಮಾರ್ಗ ಭೂಮಾರ್ಗಗಳು ಚೆನ್ನಾಗಿ ಸುಧಾರಿಸುವಂಥದ್ದು ಆಮೇಲೆ ಬಲಿಷ್ಠವಾದ ಸೈನ್ಯದ ರಕ್ಷಣೆ ಇರತಕ್ಕಂಥದ್ದು ಎಲ್ಲರಿಗೂ ಅಕ್ಷರಾಭ್ಯಾಸ ಓದು ಬರಹ ಹ್ಞೂ ಎಲ್ಲರೂ ಅಕ್ಷರಸ್ಥರಾಗುವಂಥದ್ದು ವಿದ್ಯಾವಂತರಾಗುವಂಥದ್ದು ಆಮೇಲೆ ಆಯುಸ್ಸು ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು ಇದೇ ಮುಂತಾದವುಗಳನ್ನು ನಮ್ಮಲ್ಲಿ ಅನೇಕರು ಸಂಪತ್ತಿನ ಅಭಿವೃದ್ಧಿಯಲ್ಲಿ ನಾವು ಸೇರಿಸಿರ್ತೇವೆ ಇದು ಯುಕ್ತವೂ ಹೌದು ಅಲ್ಲ ಅಂತೇಳಿ ಹೇಳುವುದಿಲ್ಲ ಯೋಗ್ಯವು ಹೌದು ಆದರೆ ಈ ಬಾಹ್ಯ ಸಂಪತ್ತು ಹೇಗೆ ಬರಬೇಕು ನಮಗೆ ಯಾವುದರಿಂದ ಬರ್ತದೆ ಇದೆಲ್ಲ ಹೊರಗಡೆ ಕಾಣತಕ್ಕಂಥ ಸಂಪತ್ತು ನಮಗೆ ಆಯುಸ್ಸು ಆರೋಗ್ಯ ಓದು ಬರಹ ಅಕ್ಷರಾಭ್ಯಾಸ ವಿದ್ಯೆ ಬರಿಷ್ಠವಾದ ಸೈನ್ಯದ ರಕ್ಷಣೆ ಒಳ್ಳೆಯ ಅನುಕೂಲತೆ ಸಂ ಎಲ್ಲ ಇದೆಲ್ಲ ಸರಿ ಇದು ಹೇಗೆ ಬರಬೇಕು ನಮಗೆ ಏನಕ್ಕೆ ಏನಾಪ್ಯುಪಾಯೇನ ಯಾವುದಾದ್ರದ್ದು ಏನಕ್ಕೇನ ಏನಕ್ಕೇನಾಪ್ಯುಪಾಯೇನ ಅಂತೇಳಿ ಹೇಳ್ತಾರೆ ಏನಕ್ಕೇನ ವಿಚಾರೇಣ ಪ್ರಸಿದ್ಧೋ ಪುರುಷೋ ಅಂತೇಳಿ ಹೇಳ್ತಾರೆ ಹ್ಞೂ ಹೇಗೆ ಆಗಲಿ ಪ್ರಸಿದ್ಧನಾಗು ಅಂತೇಳಿ ಹೇಳಿದೆ ಹಾಗೆ ಹೇಗೆ ಆಗಲಿ ಸಂಪಾದನೆ ಮಾಡೋದು ಏನಕ್ಕೆ ಏನಾಪ್ಯುಪಾಯ ಯಾವುದಾದ್ರೊಂದು ಮಾರ್ಗದಿಂದ ಮತ್ತೊಬ್ಬರಿಗೆ ಮೋಸ ಮಾಡಿ ಹೊಡೆದು ಬಡ್ದೋ ಮಂಡ್ಯ ತೆಗೆದೋ ಸಂಪಾದಿಸಿದ್ದ ನಿಜವಾದ ಸಂಪದ ಮೋಸದಿಂದ ಸಂಪಾದಿಸಿದರೆ ನಿಜವಾದ ಸಂಪತ್ತು ಅಲ್ಲಿ ಅರ್ಥ ಶೌಚ ಇಲ್ಲ ಅರ್ಥಶುದ್ಧಿ ಇಲ್ಲ ಅಂಥೇಳಿ ಆಗ್ತದೆ ಅದರ ಅಭಿವೃದ್ಧಿಯು ಸಂಪದ ಅಭಿವೃದ್ಧಿ ಎನಿಸಿಕೊಂಡೈತೆ ಅದು ಶಾಶ್ವತವಾದೀತೆ ನಿಂತೀತೆ ಅಂಥದ್ದು ಹಾಗೆ ಮಾಡಿದರೆ ಅದು ಸಂಪತ್ತು ಅಭಿವೃದ್ಧಿ ಅಂತೇಳಿ ಆದೈತೆ ಅದರಿಂದ ಅದು ಅಭಿವೃದ್ಧಿ ಹೊರಗಿನ ಸಂಪತ್ತು ಒಳಗಿನ ದೈವೀ ಸಂಪತ್ತಿನಿಂದ ಆದರೂ ಬರಬಹುದು ಒಳಗಿನ ಆಸುರಿ ಸಂಪತ್ತಿನಿಂದ ಆದರೂ ಬರಬಹುದು ನಾವು ಹೊರಗೆ ಕಾಣತಕ್ಕಂಥ ಈ ಸಂಪತ್ತುಗಳೆಲ್ಲ ಇದೆಯಲ್ಲ ಲೌಕಿಕವಾದ್ದು ಇದು ನಮ್ಮೊಳಗೆ ದೈವಿ ಆಸುರಿ ಎರಡಿದೆ ಅಂದರೆ ಒಳ್ಳೆಯದು ಮತ್ತು ಕೆಟ್ಟ ಗುಣಗಳು ಈ ಎರಡು ಗುಣಗಳಿಂದ ಯಾವುದೇ ಗುಣಗಳಿಂದ ಬಂದಿರಬಹುದು ಅದು ಧರ್ಮ ಮಾರ್ಗದಿಂದ ಬಂದಿರ್ಬೋದು ಅಧರ್ಮ ಮಾರ್ಗದಿಂದ ಕೂಡ ಬಂದಿರಬಹುದು ಹೊರಗಿನ ಸಂಪತ್ತು ದೈವೀ ಸಂಪತ್ತಿನಿಂದ ಸ್ವಾತಂತ್ರ್ಯದ ಧರ್ಮ ಮಾರ್ಗದಲ್ಲಿ ಸಂಪಾದಿಸಿದರೆ ಅಲ್ಲಿ ಅದರಲ್ಲಿ ಮಾತ್ರ ನಮಗೆ ನೆಮ್ಮದಿ ಇರುತ್ತದೆ ಅದನ್ನು ಸದುಪಯೋಗ ಉಪಯೋಗ ಮಾಡತಕ್ಕಂಥ ಸ್ವಾತಂತ್ರ್ಯವೂ ನಮಗೆ ಸಿಕ್ತದೆ ಇಲ್ಲ ಇದ್ದರೆ ಸಿಕ್ಕಿದ್ದು ದಕ್ಕುವುದಿಲ್ಲ ಎಲ್ಲ ಸಂಪಾದಿಸಿ ಆಗುವಾಗ ಕೊನೆ ಕೊನೆಗೆ ತನಗದನ್ನು ಅನುಭವಿಸುವ ಯೋಗ್ಯತೆ ಬರುವುದಿಲ್ಲ ಆದರೆ ಆಸುರಿ ಸಂಪತ್ತಿನಿಂದ ಬಂಧನವೇ ಉಂಟಾಗ್ತದೆ ದೈವಿ ಸಂಪತ್ತಿನಿಂದ ನಮಗೆ ಸ್ವಾತಂತ್ರ್ಯ ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ ಅಲ್ಲಿ ನಾವು ಅದನ್ನು ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿ ಅದರಲ್ಲಿ ವಿಹರಿಸಬೋದು ಆದರೆ ಆಸುರಿ ಮಾರ್ಗದಿಂದ ಅನ್ಯಾಯ ಮಾರ್ಗದಿಂದ ನಾವು ಸಂಪಾದಿಸಿದರೆ ಅದು ನಮಗೆ ಬಂಧನವನ್ನು ಉಂಟು ಅನ್ನೋದು ಈಗ ಅಕ್ಷರಶಃ ಸತ್ಯ ಈಗ ನಾವು ನೋಡ್ತಾ ಇದ್ದೇವೆ ಎಂತೆ ದೊಡ್ಡ ದೊಡ್ಡ ಹಾಂ ಈಗ ರಾಜ್ಯ ಕ್ಷೇ ಕ ಕ್ಷೇತ್ರದಲ್ಲಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು ಉದ್ಯಮ ಕ್ಷೇತ್ರದಲ್ಲಿರ್ಬೋದು ದೊಡ್ಡ ದೊಡ್ಡ ಮೋಸಗಾರರೆಲ್ಲ ಮೋಸ ಮಾಡಿದವರೆಲ್ಲ ಅಂದರೆ ಮೋಸಗಾರ ಅಂದರೆ ಮನುಷ್ಯ ವ್ಯಕ್ತಿತಃ ಮನ ಒಳ್ಳೆಯವನೇ ಆತ್ಮ ಎಲ್ಲರಲ್ಲೂ ಒಂದೇ ಆದರೆ ಅವರ ಒಂದು ಮಾಡಿದಂತಹ ಸಂಪಾದನೆ ದಾರಿ ತಪ್ಪಾಗಿ ಅವರು ಈಗ ಅಕ್ಷರಶಃ ನಿಜವಾಗಿ ಯಥಾರ್ಥವಾಗಿ ಬಂಧನಕ್ಕೊಳಗಾಗಿದ್ದಾರೆ ಇದು ನೋಡಿ ಆವಾಗ ಸ್ವಾಮೀಜಿಯವರು ಹೇಳಿದಂಥ ಅನಿತ್ಯ ಸತ್ಯವಾದಂಥ ಮಾತು ಹಾಗಾಗಿ ಯಾವುದು ನಿಜವಾದ ಸಂಪತ್ತು ಸಂಪತ್ತಿನ ಅಭಿವೃದ್ಧಿ ದೈವೀ ಸಂಪತ್ತಾ ಅಭಿವೃದ್ಧಿ ಆದರೆ ಆವಾಗ ನಿಜವಾದ ಸಂಪತ್ತು ನಮಗೆ ಬರ್ತದೆ ಒಳಗಡೆಯೂ ಹೊರಗಡೆಯೂ ಉಂಟಾಗ್ತದೆ ಸಂಪತ್ತು ನಾವು ಸಂಪತ್ತನ್ನು ಬಯಸಬೇಕು ಅಂತಿಲ್ಲ ತಾನಾಗಿ ಅದು ಬರ್ತದೆ ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆದರೆ ಅಂಥೇಳಿ ಹೇಳ್ತಾರೆ ಹಾಗಾಗಿ ಕುಟುಂಬದ ಒಂದು ಪೋಷಣೆ ಮನೆಯ ಎಲ್ಲರದ್ದು ಒಂದು ಜವಾಬ್ದಾರಿ ಇರ್ತದೆ ಎಲ್ಲರೂ ಕೂಡ ಸೇರಿದರೆ ಮಾತ್ರ ಸಂಪಾದನೆ ಆಗ್ತದೆ ಹಾಗಾಗಿ ಇದು ಯಾರೊಬ್ಬನ ಸೊತ್ತು ಅಲ್ಲ ಎನ್ನುತಕ್ಕಂಥ ಸೂಚನೆ ಕೂಡ ಇದರಲ್ಲಿ ಇದೆ ನಾವೇನು ಸಂಪಾದಿಸ್ತೇವೆ ಒಬ್ಬ ಉದ್ಯೋಗಿರ್ಬೋದು ಒಂದು ಮನೆಯಲ್ಲಿ ಅವನ ಸಂಪಾದನೆ ಎಲ್ಲರ ಹಕ್ಕು ಆ ಮನೆಯ ಯಾಕಂದರೆ ಅವರೆಲ್ಲರೂ ಕೂಡ ಮಾಡಿದಂಥ ಶ್ರಮ ಆ ಸಂಪಾದನೆ ಹಿಂದೆ ಇದೆ ಇದು ನಾವು ಇವತ್ತಿನ ಒಂದು ವಿಚಾರ ಇನ್ನೊಂದು ನಾಳೆ ದಿವಸ ಇನ್ನೂ ಹೆಚ್ಚು ಇಂತಹ ಒಳ್ಳೊಳ್ಳೆ ವಿಚಾರಗಳು ನಮ್ಮ ಸ್ವಾಮೀಜಿಯವರು ಏನು ಉಪದೇಶ ಮಾಡಿರ್ತಾರೆ ಅದನ್ನು ನೋಡೋಣ ಬಹಳ ಬದುಕಿಗೆ ಅಮೂಲ್ಯವಾದ ವಿಚಾರಗಳಿವೆ ಇಲ್ಲಿ ಹರೇರಾಮ ಭಗವದರ್ಪಿತಮಸ್ತು ಮಸ್ತು ಓಂ ತತ್ಸತ್